ಯುನಿಟ್ವೆಲ್ವ್ ಲೆಸನ್ ನಂಬರ್ ಫೋರ್ಟಿ ಒನ್ ಹಲೋ ಹಲೋ ನಾನ್ ನಟರಾಜಿ ನಾನು ನಟರಾಜ ಮಾತಾಡ್ತಾ ಇದ್ದೀನಿ ಯಾರು ಮಾತಾಡ್ತಾ ಇರೋದು ಯಾರ ಮಾತಾಡ್ತಾ ಇರೋದು ರಾಜು ಮಾತಾಡ್ತಾ ಇದ್ದೀನಿ ರಾಜು ಮಾತಾಡ್ತಾ ಇದ್ದೀನಿ ಮನೆಯಿಂದ ಮನೆಯಿಂದ ಏನಪ್ಪಾ ಸಮಾಚಾರ ಏನಪ್ಪಾ ಸಮಾಚಾರ ತುಂಬಾ ದಿನದ ಮೇಲೆ ನನ್ ಜ್ಞಾಪಕ ಬಂದ್ಬಿಟ್ಟಿದೆ ತುಂಬಾ ದಿನದ ಮೇಲೆ ನನ್ ಜ್ಞಾಪಕ ಬಂದ್ಬಿಟ್ಟಿದೆ ಅಂಥ ವಿಶೇಷ ಏನು ಇಲ್ಲಪ್ಪ ಅಂತ ವಿಶೇಷ ಏನು ಇಲ್ಲಪ್ಪ ಮದ್ರಾಸ್ ನಿಂದ ನಮ್ ಭಾವ ಬಂದಿದ್ದಾರೆ ಮದ್ರಾಸ್ ನಿಂದ ನಮ್ ಭಾವ ಬಂದಿದ್ದಾರೆ ನಿನಗ್ ತಿಳಿಸೋಣ ಅಂತ ಫೋನ್ ಮಾಡಿದೆ ನಿನಗ ತಿಳ್ಸ ಅಂತ ಫೋನ್ ಮಾಡಿದೆ ಹೌದಾ ಹೌದಾ ಕುಮಾರ್ ಬಂದಿದಾರಾ ಕುಮಾರ್ ಬಂದಿದಾರಾ ಯಾವಾಗ ಬಂದ್ರು ಯಾವಾಗ ಬಂದ್ರು ಮನೇಲಿದಾರಾಲ್ ಇದಾರಾ ನಿನ್ನೆಂಕಾಲ ಬಂದ್ರು ನಿನ್ನೆ ಸಾಯಂಕಾಲ ಬಂದ್ರು ಈಗ ಮನೇಲಿಲ್ಲ ಈಗ ಮನೇಲಿಲ್ಲ ಅವ್ರ ಸ್ನೇಹಿತರೊಬ್ರುನ ನೋಡಕ್ ಹೋಗಿದ್ದಾರೆ ಅವ್ರ ಸ್ನೇಹಿತರೊಬ್ಬರನ್ನ ನೋಡಕ್ ಹೋಗಿದ್ದಾರೆ ಅವ್ರೊಬ್ರೇ ಬಂದಿದ್ದಾರೋ ಇಲ್ಲ ನಿಮ್ಮಅಕ್ಕನೂ ಬಂದಿದ್ದಾರೋ ಅವರೊಬ್ರೇ ಬಂದಿದ್ದಾರೋ ಇಲ್ಲ ನಿಮ್ಮ ಅಕ್ಕಾನು ಬಂದಿದ್ದಾರೋ ಇಲ್ಲ ಕಮಲಾ ಬಂದಿಲ್ಲ ಅವ್ರೊಬ್ರೇ ಬಂದಿದ್ದಾರೆ ಇಲ್ಲ ಕಮಲಾ ಬಂದಿಲ್ಲ ಅವ್ರೊಬ್ರೆ ಬಂದಿದ್ದಾರೆ ಯಾಕೆ ಯಾಕೆ ಅವರನ್ನು ಕರ್ಕೊಂಡ್ ಬರ್ಬೋದಿತ್ತು ಅವರನ್ನು ಕರ್ಕೊಂಡ್ಬರ್ಬಹುದ ಮೇಲೆ ಬಂದಿದ್ದಾರೆ ಅದಕ್ಕೆ ಅಕ್ಕನ್ ಕರ್ಕೊಂಡು ಬಂದಿಲ್ಲ ಅದಕ್ಕೆ ಅಕ್ಕನ್ ಕರ್ಕೊಂಡ್ ಬಂದಿಲ್ಲ ಇನ್ನು ಎಷ್ಟ್ ದಿನ ಇರ್ತಾರೆ ಇನ್ನು ಎಷ್ಟ್ ದಿನ ಇರ್ತಾರೆ ಇನ್ನು ನಾಲ್ಕು ದಿವಸ ಇರ್ತಾರೆ ಇನ್ನು ನಾಲ್ಕು ದಿವಸ ಇರ್ತಾರೆ ಸಂಜೆ ಏನಾದ್ರೂ ಪ್ರೋಗ್ರಾಮ್ ಹಾಕೊಂಡಿದಾರ ಸಂಜೆ ಏನಾದ್ರೂ ಪ್ರೋಗ್ರಾಂ ಹಾಕೊಂಡಿದ್ದಾರೆ ಸಾಯಂಕಾಲ ಏನು ಪ್ರೋಗ್ರಾಂ ಹಾಕೊಂಡಿಲ್ಲ ಸಾಯಂಕಾಲ ಏನು ಪ್ರೋಗ್ರಾಂ ಹಾಕೊಂಡಿಲ್ಲ ಆದ್ರೆ ನಾಳೆ ಶಿವನ್ ಸಮುದ್ರಕ್ಕೆ ಹೋಗ್ಬೇಕು ಅಂತ ಇದ್ದಾರೆ ಆದ್ರೆ ನಾಳೆ ಶಿವನ್ ಸಮುದ್ರಕ್ಕೆ ಹೋಗ್ಬೇಕು ಅಂತಿದ್ದಾರೆ ಯಾಕೆ ಅವರ ಶಿವನ್ ಸಮುದ್ರ ನೋಡಿಲ್ವಾ ಯಾಕೆ ಅವ್ರ ಶಿವನ್ ಸಮುದ್ರ ನೋಡಿಲ್ವಾ ಹ್ಮ್ ಹ್ಮ್ ಅವ್ರ ನೋಡಿಲ್ಲ ಹ್ಮ್ ಅವ್ರ್ ನೋಡಿಲ್ಲ ಅದಕ್ಕೆ ಈ ಸಾರಿ ಹೋಗ್ಬೇಕು ಅಂತ ಇದ್ದಾರೆ ಅದಕ್ಕೆ ಈ ಸಾರಿ ಹೋಗ್ಬೇಕು ಅಂತಿದ್ದಾರೆ ನಿನಗೂ ಬರೋಕ್ ತಿಳಿಸು ಅಂತ ಹೇಳಿದ್ದಾರೆ ನಿನ್ಗೂ ಬರೋಕ್ ತಿಳಿಸುವಂತ ಹೇಳಿದ್ದಾರೆ ನಾನು ಅದನ್ನ ಎರಡ್ ಸಲ ನೋಡಿದೀನಿ ನಾನದ ಎರಡ್ ಸಲ ನೋಡಿದೀನಿ ನೀವೇ ಹೋಗಿ ನೀವೇ ಹೋಗಿ ನೀ ನೋಡಿದೀಯಾ ಅಂತಾನೆ ಕರಿತಾ ಇರೋದು ನೀ ನೋಡಿದೀಯಾ ಅಂತಾನೆ ಕರೀತಾ ಇರೋದು ಯಾಕೆ ಏನಾದರೂ ಕೆಲಸ ಇದೆಯಾ ಯಾಕೆ ಏನಾದ್ರೂ ಕೆಲಸ ಇದೆಯಾ ಹೌದು ಹೌದು ನಾಳೆ ಸ್ವಲ್ಪ ಕೆಲಸ ಇತ್ತು ನಾಳೆ ಸ್ವಲ್ಪ ಕೆಲ್ಸ ಇತ್ತು ಊರಿಂದ ದೊಡ್ಡಪ್ಪ ಬಂದಿದ್ದಾರೆ ಊರಿಂದ ದೊಡ್ಡಪ್ಪ ಬಂದಿದ್ದಾರೆ ಅವ್ರನ್ನ ನಂಜನ್ ಗೂಡಕ್ ಕರ್ಕೊಂಡು ಹೋಗ್ಬೇಕು ಅವ್ರನ್ನ ನಂಜನ್ ಗುಡಕ್ ಕರ್ಕೊಂಡು ಹೋಗಬೇಕು ಯಾಕೆ ಚಿದಾನಂದ ನಿನ್ ತಮ್ಮ ಚಿದಾನಂದ ಇಲ್ವಾ ಇಲ್ಲ ಅವನ್ ಬೆಂಗಳೂರಿಗೆ ಹೋಗಿದ್ದಾನೆ ಇಲ್ಲ ಅವನ್ ಬೆಂಗಳೂರಿಗೆ ಹೋಗಿದ್ದಾನೆ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಹೌದಾ ಅವನ್ ಕೆಲಸದ ವಿಷಯ ಏನಾಯ್ತು ಹೌದಾ ಅವ್ನ ಕೆಲ್ಸದ ವಿಷಯ ಏನಾಯ್ತು ಎಲ್ಲಾದ್ರೂ ಕೆಲ್ಸ ಸಿಕ್ತಾ ಎಲ್ಲಾದ್ರೂ ಕೆಲಸ ಸಿಕ್ತಾ ಇನ್ನು ಎಲ್ಲೂ ಸಿಕ್ಕಿಲ್ಲ ಇನ್ನು ಎಲ್ಲೂ ಸಿಕ್ಕಿಲ್ಲ ಅದಕ್ಕೆ ತುಂಬಾ ಓಡಾಡ್ತಾ ಇದ್ದಾನೆ ಓಡಾಡ್ತಾ ಇದ್ದಾನೆ ಮತ್ತೆ ನಾಳೆ ಬರಲ್ವಾ ನೋಡೋಣ ನೋಡೋಣ ಚಿದಾನಂದ ಸಾಯಂಕಾಲ ಬರಬಹುದು ಚಿದಾನಂದ ಸಾಯಂಕಾಲ ಬರಬಹುದು ನಾನು ಸಾಯಂಕಾಲ ಐದು ಗಂಟೆಗೆ ನಿಮ್ಮ ಮನೆಗೆ ಬರ್ತೀನಿ ನಾನು ಸಾಯಂಕಾಲ ಐದ್ ಗಂಟೆಗೆ ನಿಮ್ಮ ಮನೆಗೆ ಬರ್ತೀನಿ ಅಷ್ಟೊತ್ಗೆ ನಿಮ್ ಭಾವಾನು ಬಂದಿರ್ತಾರೆ ಅಲ್ವಾ ಅಷ್ಟೊತ್ತಿಗೆ ನಿಮ್ಮ ಭಾವಾನು ಬಂದಿರ್ತಾರೆ ಅಲ್ವಾ ಇಲ್ಲ ಅಷ್ಟೊತ್ತಿಗೆ ಬಂದಿರಲ್ಲ ಇಲ್ಲ ಅಷ್ಟೊತ್ತಿಗೆ ಬಂದಿರಲ್ಲ ಏಳು ಗಂಟೆಗೆ ನೀವು ಬನ್ನಿ ಏಳು ಗಂಟೆಗೆ ನೀವು ಬನ್ನಿ ಅಷ್ಟೊತ್ತಿಗೆ ಬಂದಿರ್ತಾರೆ ಅಷ್ಟೊತ್ತಿಗೆ ಬಂದಿರ್ತಾರೆ ಮಾತಾಡೋಣ ಮಾತಾಡೋಣ ಆಗ್ಲಿ ಬರ್ತೀನಿ ಆಗ್ಲಿ ಬರ್ತೀನಿ Drills. ಡ್ರಿಲ್ಸ್ ಬಿಲ್ಡಪ್ ಡ್ರಿಲ್ ಮಾಡಲ್ ನೋಡಿದ್ದಾರೆ ಮದ್ರಾಸ್ ನೋಡಿದ್ದಾರೆ ನಮ್ಮ ತಾಯಿ ಮದ್ರಾಸ್ ನೋಡಿದ್ದಾರೆ ನಾವು ಬಿಲ್ಡಪ್ ಹೇಳಿದ್ದಾಳೆ ಹೋಗಬೇಡ ಎಂದು ಹೇಳಿದ್ದಾಳೆ ಮನೆಗೆ ಬರದೆ ಹೋಗಬೇಡ ಎಂದು ಹೇಳಿದ್ದಾಳೆ ಸುಮ ಮನೆಗೆ ಬರದೆ ಹೋಗಬೇಡ ಎಂದು ಹೇಳಿದ್ದಾಳೆ ನೋಡಿದ್ದೀಯ ಸಿನಿಮಾ ನೋಡಿದ್ದೀಯಾ ವಂಶವೃಕ್ಷ ಸಿನಿಮಾ ನೋಡಿದ್ದೀಯಾ ನೀನು ವಂಶವೃಕ್ಷ ಸಿನಿಮಾ ನೋಡಿದ್ದೀಯ ಹೋಗಿದ್ದಾರೆ ಮನೆಯವರೆಲ್ಲರೂ ಝೂಗೆ ಹೋಗಿದ್ದಾರೆ ನಮ್ಮ ಮನೆಯವರೆಲ್ಲರೂ ಝೂಗೆ ಹೋಗಿದ್ದಾರೆ ನೋಡಿದ್ದೇನೆ ಬೆಂಗಳೂರನ್ನು ನೋಡಿದ್ದೇನೆ ನಾನು ಬೆಂಗಳೂರನ್ನು ನೋಡಿದ್ದೇನೆ ಬಂದಿರ್ತಾನೆ ಮನೆಗೆ ಬಂದಿರ್ತಾನೆ ಅವನು ಇಷ್ಟು ಹೊತ್ತಿಗೆ ಮನೆಗೆ ಬಂದಿರ್ತಾನೆ ಮಾಡೆಲ್ ಕೊಟ್ಟಿಲ್ಲ ಅವನಿಗೆ ಕೊಟ್ಟಿಲ್ಲ ಪುಸ್ತಕ ಅವನಿಗೆ ಕೊಟ್ಟಿಲ್ಲ ನಿಮ್ಮ ಪುಸ್ತಕ ಅವನಿಗೆ ಕೊಟ್ಟಿಲ್ಲ ನಾನು ನಿಮ್ಮ ಪುಸ್ತಕ ಅವನಿಗೆ ಕೊಟ್ಟಿಲ್ಲ ನೌ ಬಿಲ್ಡಪ್ ನೋಡಿಲ್ಲ ಸಿನಿಮಾನೂ ನೋಡಿಲ್ಲ ಯಾವ ಕನ್ನಡ ಸಿನಿಮಾನೂ ನೋಡಿಲ್ಲ ನಾನು ಯಾವ ಕನ್ನಡ ಸಿನಿಮಾನೂ ನೋಡಿಲ್ಲ ಅವರು ನಿನ್ನನ್ನು ಮದುವೆಗೆ ಕರೆದಿಲ್ಲ ಪ್ರಯತ್ನಿಸಿಲ್ಲ ಕೆಲಸಕ್ಕೆ ಪ್ರಯತ್ನಿಸಿಲ್ಲ ಎಲ್ಲೂ ಕೆಲಸಕ್ಕೆ ಪ್ರಯತ್ನಿಸಿಲ್ಲ ಅವನು ಎಲ್ಲೂ ಕೆಲಸಕ್ಕೆ ಪ್ರಯತ್ನಿಸಿಲ್ಲ ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡಲ್. ನಮ್ಮ ಅಣ್ಣ ಬೆಂಗಳೂರಿಗೆ ಹೋಗುತ್ತಾರೆ ನಮ್ಮ ಅಣ್ಣ ಬೆಂಗಳೂರಿಗೆ ಹೋಗಿದ್ದಾರೆ ನಾವು ಟ್ರಾನ್ಸ್ಫಾರ್ಮ್ ಅವರು ನನ್ನ ಮಾತು ಕೇಳುತ್ತಾರೆ ಅವರು ನನ್ನ ಮಾತು ಕೇಳಿದ್ದಾರೆ ನೀನು ಪರೀಕ್ಷೆಯಲ್ಲಿ ಪಾಸಾಗುತ್ತೀಯಾ ನೀನು ಪರೀಕ್ಷೆಯಲ್ಲಿ ಪಾಸಾಗಿದ್ದೀಯಾ ಅವಳು ತಮಿಳು ಓದುವುದನ್ನು ಕಲಿಯುತ್ತಾಳೆ ಅವಳು ತಮಿಳು ಓದುವುದನ್ನು ಕಲಿತಿದ್ದಾಳೆ ಭಾರತ ಹಾಕಿಯಲ್ಲಿ ಪಾಕಿಸ್ತಾನದ ಮೇಲೆ ಗೆಲ್ಲುತ್ತದೆ ಭಾರತ ಹಾಕಿಯಲ್ಲಿ ಪಾಕಿಸ್ತಾನ ಮೇಲೆ ಗೆದ್ದಿದೆ ಮಾಡೆಲ್ ಅವರು ಬಾಗಿಲು ಮುಚ್ಚುತ್ತಾರೆ ಅವರು ಬಾಗಿಲು ಮುಚ್ಚಿರುತ್ತಾರೆ ಅವರು ಊಟ ಮಾಡಿ ಮಲಗುತ್ತಾರೆ ಅವರು ಊಟ ಮಾಡಿ ಮಲಗಿರುತ್ತಾರೆ ಅಜ್ಜಿ ಕಾಶಿಗೆ ಹೋಗಿ ಬರುತ್ತಾರೆ ಅಜ್ಜಿ ಕಾಶಿಗೆ ಹೋಗಿ ಬಂದಿರುತ್ತಾರೆ ಜಗನ್ನಾಥ ಊರಿಗೆ ಕಾಗದ ಬರೆದಿರುತ್ತಾರೆ ಮಾಡೆಲ್ ಅವನು ಆ ಪುಸ್ತಕ ಓದಿದ್ದಾನೆ ಅವನು ಆ ಪುಸ್ತಕ ಓದಿಲ್ಲ ನೌ ಮದ್ರಾಸಿನಿಂದ ಬಂದ್ರಾಸಿನಿಂದ ಬಂದಿಲ್ಲ ನಮ್ಮ ಸ್ನೇತರನ್ನು ನೋಡಕೆ ಹೋಗಿದ್ದಾರೆ ನಮ್ಮ ಭಾವ ಸ್ನೇಹಿತರನ್ನು ನೋಡೋಕೆ ಹೋಗಿಲ್ಲ ಅವರು ಲೈಬ್ರರಿಯಿಂದ ಎರಡು ಪುಸ್ತಕ ತಂದಿದ್ದಾರೆ ಅವರು ಲೈಬ್ರರಿಯಿಂದ ಎರಡು ಪುಸ್ತಕ ತಂದಿಲ್ಲ ಅವರು ಒಳ್ಳೆಯ ಕವಿತೆ ಬರೆದಿದ್ದಾರೆ ಅವರು ಎಕರೆ ಅವರು ಎರಡು ಎಕರೆ ಜಮೀನು ಕೊಂಡುಕೊಂಡಿಲ್ಲ ಮಾಡೆಲ್ ಅವನು ಆ ಪುಸ್ತಕ ಓದಿದ್ದಾನಾ ಅವನು ಆ ಪುಸ್ತಕ ಓದಿಲ್ಲವಾ ನಾವು ನಿಮ್ಮ ತಮ್ಮನಿಗೆ ಕೆಲಸ ಸಿಕ್ಕಿದೆಯಾ ನಿಮ್ಮ ತಮ್ಮನಿಗೆ ಕೆಲಸ ಸಿಕ್ಕಿಲ್ವಾ ಮಾರ್ಕೆಟ್ ಇಂದ ತಿಂಡಿ ತಂದ ತಿಂಡಿ ತಂದಿಲ್ವಾ ಮಾಡಲ್ ಅವರು ಇಷ್ಟು ಹೊತ್ತಿಗೆ ಬಂದಿರ್ತಾರೆ ಅವರು ಇಷ್ಟು ಹೊತ್ತಿಗೆ ಬಂದಿರಲ್ಲ ನಾವು ಟ್ರಾನ್ಸ್ಫಾರ್ಮ್ ಅವಳು ಅವನಿಗೆ ಊಟ ಕಳಿಸಿರ್ತಾಳೆ ಅವಳು ಅವನಿಗೆ ಊಟ ಕಳಿಸಿರಲ್ಲ ನಾವು ಕನ್ನಡ ಕಲ್ಸಿರ್ತೀವಿ ನಾವು ಕನ್ನಡ ಕಲ್ಸಿರಲ್ಲ ಅವನು ಕಾಗದ ಬರ್ದಿರಲ್ಲ